ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಈಗ ಭಗವಂತ ಸರ್ವತ್ರ ವ್ಯಾಪ್ತ ಅನ್ನೋದನ್ನು ತೋರಿಸಿದಾದಮೇಲೆ ಸರ್ವತ್ರ ವ್ಯಾಪ್ತನಾಗಿದ್ದರೂ ಕೂಡ ಭಗವಂತ ನಿರ್ಲೇಪ ನಿರ್ಲಿಪ್ತ ಅನ್ನೋದನ್ನು ಆಕಾಶದೃಷ್ಟಾಂತದಿಂದ ತಿಳಿಸ್ತಾರೆ ಹೊಂದಿಕೊಂಡಿ ಹಸರು ಬರಳು ಸಂಬಂಧವಾಗದ ಸಕಲ ಕರ್ಮವಾ ಅವರಂಧ ದಲಿತಾ ಮಾಡಿ ಮಾಡಿಸಿ ತತ್ಪಲಗೊಳ್ಳೊಣದೆ ಕೊಂದದಲ್ಲಿ ಅಣು ಮಾತ್ತನೆ ಪಕಟ ಮಂದಿರದಿ ಸರ್ವತ್ರ ತುಂಬಿ ಹ ಬಾಂಧದ ತೆರನಂತೆಯಿರು ತಿಪ್ಪನೋರಮಾರಮಣ ಪರಮಾತ್ಮ ಪೊಂದಿಕೊಂಡಿ ಹಸರು ಅಂತ ಸಕಲ ಜಡ ಚೇತನಗಳಲ್ಲೂ ಪರಮಾತ್ಮ ವ್ಯಾಪ್ತನಾಗಿಯಿದ್ದಾನೆ ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ತೃಣಜೀವರ ಪರ್ಯಂತೆ ಪರ್ಯಂತ ಪರಮಾತ್ಮ ಸರ್ವರುಳು ವ್ಯಾಪ್ತನಾಗಿದ್ದರೂ ಕೂಡ ಸಂಬಂಧವಾಗದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲದೇ ಇದ್ದಂಗೆ ಇರ್ತಾನೆ ಅಂದರೆ ನಿರ್ಲಿಪ್ತನಾಗಿ ಇರ್ತಾನೆ ಅಂತ ಅಷ್ಟಾದರೂ ಕೂಡ ಸಕಲ ಕರ್ಮವ ಅವರಂಧದಲಿತ ಮಾಡಿ ಮಾಡಿಸಿ ಜೀವನ ಸ್ವರೂಪಯೋಗ್ಯತೆ ಎಷ್ಟೋ ಅಷ್ಟೇ ಕರ್ಮವನ್ನು ಮಾಡಿಸ್ತಾನೆ ಆದರೂ ಕೂಡ ತತ್ ಫಲಗಳು ಕರ್ಮದ ಫಲದ ಅಪೇಕ್ಷೆ ಪರಮಾತ್ಮನಿಗೆ ಇಲ್ಲ ಪರಮಾತ್ಮ ಸರ್ವರೊಳಗೂ ಇರು ಹೇಗಿರ್ತಾನೆ ಅಂದರೆ ಅಣೋ ರಣೀಯಾನ್ ಮಹತೋ ಮಹಿಯಾನ್ ಅಣುವಿನಲ್ಲಿ ಅಣುವಾಗಿರ್ತಾನೆ ಮಹತ್ತಿನಲ್ಲಿ ಅಣುವಾಗೂ ಇರ್ಬೋದು ಮಹತ್ತಾಗು ಇರ್ಬೋದು ಹೀಗೆ ಅದ್ಭುತವಾಗಿರ್ತಕ್ಕಂಥ ಭಗವಂತನ ವ್ಯಾಪ್ತಿ ಅಂತ ದುಷ್ಟಾಂತವನ್ನು ಕೊಡ್ತಾರೆ ಬಾಂದಳದ ತೆರನಂತೆ ಇರುತ್ತಿಪ್ಪನೋ ರಮಾ ರಮಣ ಅಂದ ಬಾಂದಳ ಅಂದರೆ ಆಕಾಶ ಆಕಾಶದಂತೆ ಇರ್ತಾನೆ ಅಂತಂದರೆ ಆಕಾಶ ಇರುತ್ತೆ ಹಾಗೆ ತಟಸ್ಥನಾಗಿ ಭಗವಂತ ಇರ್ತಾನೆ ಅಂಥೇಳಿದ್ರೆ ವ್ಯಾಪ್ತಿ ಅಂಶದಲ್ಲಿ ಮಾತ್ರ ಆಕಾಶ ಅಂತ ದೃಷ್ಟಾಂತ ಕೊಟ್ಟಿರೋದು ಜೀವ ತನ್ಪಾಡಿಗೆ ತಾನು ಕರುಮಗಳನ್ನು ಮಾಡಿ ಫಲ ಉಣ್ತಾನೆ ಇದರಲ್ಲಿ ಆಕಾಶದ ಪಾತ್ರ ಅನ್ನೋದು ಏನಿಲ್ಲ ಅಂತ ಪ್ರಶ್ನೆ ಬಂದರೆ ಭಗವಂತ ಆಕಾಶದಂತೆ ಇದ್ದರೂ ಕೂಡ ಅಂದರೆ ಸರ್ವತ್ರ ವ್ಯಾಪ್ತಿತ್ವದ ಬಗ್ಗೆ ಹೇಳಿದಾಗ ಆಕಾಶ ಅಂತ ತಗೋಬೇಕೆ ಹೊರತು ಆಕಾಶದಂತೆ ತಟಸ್ಥನಾಗಿ ಭಗವಂತನ ವ್ಯಾಪ್ತಿ ಸರ್ವತಾ ಅಲ್ಲ ಅದನ್ನು ಸೂಚನೆ ಮಾಡೋಕ್ಕೆ ಸಕಲ ಕರ್ಮ ಅವರಂಧದಲ್ಲಿ ತಾ ಮಾಡಿ ಮಾಡಿಸಿ ತತ್ಕುಲಗಳು ಇರ್ತಾನೆ ಭಗವಂತ ಅವರವರ ಯೋಗ್ಯತಾ ಅನುಸಾರ ಭಗವಂತ ಕರ್ಮಾಚರಣೆಯನ್ನು ಮಾಡಸ್ತಾನೆ ಸ್ವಾಖ್ಯರಸವನ್ನು ತಾನು ಊಟ ಮಾಡ್ತಾನೆ ಜೀವರಿಗೆ ಪ್ರಾಕೃತವಾಗಿರ್ತಕ್ಕಂಥ ರಸವನ್ನು ಉಣಿಸ್ತಾನೆ ಹೀಗೆ ಆ ದ್ವಂದ್ವ ಕರ್ಮಗಳನ್ನು ಮಾಡಿಸುವಾಗಲಿ ಆ ಕರ್ಮದ ಸಮರ್ಪಣೆಯನ್ನು ಮಾಡಿಸಿ ತಾನು ಸ್ವೀಕಾರ ಮಾಡುವ ಸಂದರ್ಭದಲ್ಲಾಗಲಿ ಜೀವರ ಒಳಗಿದ್ದು ಇಷ್ಟೆಲ್ಲ ಮಾಡಿದರೂ ಕೂಡ ತಾನು ನಿರ್ಲಿಪ್ತನಾಗೇ ಇರ್ತಾನೆ ಭಗವಂತ ಆದರೂ ಕೂಡ ಪಂದಿಕೊಂಡಿ ಹ ಎರಲ್ಲ ಎಲ್ಲರಲ್ಲೂ ಹೊಂದಿಕೊಂಡೇ ಇರ್ತಾನೆ ಭಗವಂತ ಜೀವರೊಡನೆ ಹೊಂದಿಕೊಂಡೇ ಇರ್ತಾನೆ ಅಂತಾದಮೇಲೆ ಕರ್ಮ ಅನ್ನೋದು ಲೇಪ ಆಗಲೇಬೇಕಾಗಿತ್ತು ಆದರೂ ಭಗವಂತನಿಗೆ ಅದಿಲ್ಲ ಅಂತಾದರೆ ಅದು ಭಗವಂತನ ಅಚಿಂತ್ಯದ್ಭುತ ಮಹಿಮೆ ಅದಕ್ಕೆ ದುಷ್ಟಾಂತ ಕೊಡಬೇಕು ಅಂತಾದರೆ ಒಬ್ಬ ಜೀವನಿಗೆ ಇನ್ನೊಬ್ಬ ಜೀವನ ಕರ್ಮ ಅನ್ನೋದು ಸರ್ವತಾ ಲೇಪ ಆಗಲ್ಲ ಅವರವರ ಕರ್ಮದ ಫಲವನ್ನು ಅವರವನ್ನೇ ಓಡಬೇಕು ಅದನ್ನೇ ಮಾಡಿದ್ದುಣ್ಣೋ ಮಹಾರಾಯ ಇತ್ಯಾದಿ ಎಲ್ಲ ಯಾಕೆ ಈ ರೀತಿಯಾಗಿ ಅಂದರೆ ಒಂದೇ ಹೃದಯದಲ್ಲಿ ಅವರಿಬ್ರು ಜೊತೆಗೆ ಇರೋದಿಲ್ಲ ಇಬ್ಬರು ಪ್ರತ್ಯೇಕವಾಗಿ ಇರ್ತಾರೆ ಜೀವ ಜೀವ ಭೇದ ಆದ್ದರಿಂದ ಅವರವರ ಕರ್ಮವನ್ನು ಅವರವರೇ ಮಾಡ್ತಾರೆ ಆಯ್ ಅವರವರ ಕರ್ಮದ ಲೇಪ ಅವರವರಿಗೆ ಮಾತ್ರ ಇರೋದೇ ಹೊರತು ಒಬ್ಬರ ಕರ್ಮ ಇನ್ನೊಬ್ಬರಿಗೆ ಲೇಪ ಆಗೋದು ಸಾಧ್ಯತೆ ಇಲ್ಲ ಆದರೆ ಒಂದೇ ಹೃದಯದಲ್ಲಿ ಇಬ್ಬರು ಚೇತನರಿದ್ದಾಗ ಅಂದರೆ ಜೀವದ್ವಯ ಆವೇಶ ಇದ್ದಾಗ ಪ್ರಶ್ನೆ ಬಂದರೆ ಒಬ್ಬನಿಗೆ ಕರ್ಮ ಲೇಪ ಇನ್ನೊಬ್ಬನಿಗೆ ಕರ್ಮದ ಲೇಪ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ ಜೀವದ್ವೇಯ ಆವೇಶ ಇರೋ ಕಡೆ ಒಂದೇ ಕರ್ಮದ ಫಲ ಇಬ್ಬರು ಕೂಡ ಅನುಭವಿಸಲೇಬೇಕು ಅದೇ ರೀತಿಯಾಗಿ ಜೀವನ ಹೃದಯದಲ್ಲಿ ನಿಯಾಮಕರಾಗಿ ಇರತಕ್ಕಂಥ ತತ್ವಾಭಿಮಾನಿ ದೇವತೆಗಳಿಗೂ ಕೂಡ ಕರ್ಮದ ಫಲದ ಸಂಬಂಧ ಅನ್ನೋದು ಆದರೆ ಮನುಷ್ಯರು ಭೋಗ ಮಾಡ್ತಕ್ಕಂಥ ಪ್ರಾಕೃತ ಕರ್ಮಫಲ ಅಲ್ಲ ಅಪ್ರಾಕೃತವಾಗಿರ್ತಕ್ಕಂಥ ಕರ್ಮಫಲದ ರಸವನ್ನು ಭಗವಂತ ಅವರ ಯೋಗ್ಯವಾಗಿರ್ತಕ್ಕಂಥದ್ದು ತತ್ವಾತ್ಮಕವಾಗಿರ್ತಕ್ಕಂಥದ್ದನ್ನು ಅವರಿಗೆ ಉಳಿಸ್ತಾನೆ ಭಗವಂತ ಆದ್ದರಿಂದ ಭಗವಂತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕರ್ಮ ಸಂಬಂಧ ಆಗೋದಿಲ್ಲ ಜೀವರ ಹೃದಯದಲ್ಲಿ ಅನಂತರೂಪಗಳಿಂದ ಜೀವನ ಜೊತೆಗೇ ಹೊಂದಿಕೊಂಡಿದ್ದರೂ ಕೂಡ ತಾನೇ ಪ್ರೇರಕನಾಗಿದ್ದರೂ ಕೂಡ ತಾನು ಸ್ವಾಖ್ಯರಸವನ್ನಷ್ಟೇ ಸ್ವೀಕಾರ ಮಾಡ್ತಾನೆ ಅಲ್ಲಿರ್ತಕ್ಕಂಥ ಪ್ರಾಕೃತ ರಸವನ್ನು ತಾನು ಉಡದೆ ಜೀವನಿಗೆ ಉಣಿಸ್ತಾನೆ ಇಷ್ಟೆಲ್ಲ ಆದರೂ ಕೂಡ ಆ ಕರ್ಮಫಲದ ಸಂಬಂಧ ಅನ್ನೋದು ಪರಮಾತ್ಮನಿಗೆ ಇಲ್ಲ ಯಾಕೆ ಅಂತ ಆಕ್ಷೇಪ ಮಾಡಿದರೆ ಅವನು ಸರ್ವತಂತ್ರ ಸ್ವತಂತ್ರ ಸರ್ವಶಕ್ತ ಸರ್ವ ಸಮರ್ಥ ಆಕಾಶ ಎಲ್ಲ ಕಡೆ ಇದ್ದರೂ ಕೂಡ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲೇಪ ಅನ್ನೋದಿಲ್ಲ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಅದೇ ರೀತಿಯಾಗಿ ಭಗವಂತ ಉತ್ತಮ ಅಧಮ ಮಧ್ಯಮ ಮೂರೂ ಜೀವರಲ್ಲಿದ್ದರೂ ಕೂಡ ಎಲ್ಲ ಜೀವರೊಳಗೆ ಸಮಾನವಾಗಿ ಪರಿಪೂರ್ಣನಾಗಿ ವ್ಯಾಪ್ತಾನ ಕೂಡ ಅವರ ಗುಣದೋಷಗಳ ಸಂಬಂಧ ಅನ್ನೋದು ಭಗವಂತನಿಗೆ ಕಿಂಚಿತ್ತೂ ಅನ್ವಯ ಆಗಲ್ಲ ಅದರಿಂದ ನಿರ್ಲಿಪ್ತ ಅಂತ ಇಷ್ಟೆಲ್ಲ ಆಗಿದ್ದರೂ ಕೂಡ ಚಿಂತೆ ಅದ್ಭುತ ಶಕ್ತಿಯಿಂದ ಪರಮಾತ್ಮ ನಿರ್ಲಿಪ್ತನಾಗೇ ಇದ್ದು ಅವರಂಧದಲ್ಲಿ ಸರ್ವ ಕರ್ಮವ ಮಾಡಿ ಮಾಡಿಸಿ ಬಿಂಬನಾಗಿರ್ತಕ್ಕಂಥ ಪರಮಾತ್ಮ ಕರ್ಮ ಮಾಡದೇ ಇದ್ದರೆ ಜೀವರಿಂದ ಕರ್ಮ ಅನ್ನೋದು ಸಾಧ್ಯ ಇಲ್ಲ ಪ್ರತಿಬಿಂಬದಲ್ಲಿ ಕರ್ಮ ಉಂಟಾಗಬೇಕು ಅಂತ ಕೆಲಸ ಚಲನೆ ಕ್ರಿಯೆ ನಡೀಲೇಬೇಕು ಸರ್ವಶಕ್ತ ಸರ್ವ ಸಮರ್ಥನಾಗಿರ್ತಕ್ಕಂಥ ಪರಮಾತ್ಮ ಇಚ್ಛಾ ಮಾತ್ರದಿಂದ ಜೀವರಿಂದ ಕರ್ಮವನ್ನು ಮಾಡಿಸ್ತಾನೆ ತಾನೂ ಕರ್ಮ ಮಾಡಬೇಕಾದ್ದಿಲ್ಲ ಇಚ್ಛಾಮಾತ್ರದಿಂದ ಏನು ಬೇಕಾದ್ರೂ ಮಾಡ್ಬೋದು ಶ್ವೇತ ದ್ವೀಪ ಅನಂತಾಸನ ವೈಕುಂಠ ಎಲ್ಲೋ ಇದ್ದು ಕರ್ಮಾಚರಣೆಯನ್ನು ಮಾಡಿ ಜೀವನ ಮೂಲಕ ಮಾಡಿಸ್ಬೋದು ಉದಾಹರಣೆ ಕೊಡಬೇಕು ಅಂತಂದರೆ ಎಷ್ಟೋ ದೂರದಲ್ಲಿರ್ತಕ್ಕಂಥ ಟಿ ವಿಯನ್ನು ಕಾರನ್ನು ರಿಮೋಟಿಂದ ನಾವು ಚಾಲನೆ ಮಾಡ್ತೀವಿ ಅಂತ ಆದರೆ ಅದ್ಭುತ ಸರ್ವಶಕ್ತನಾಗಿರ್ತಕ್ಕಂಥ ಈ ಟೆಕ್ನಾಲಜಿಯನ್ನೇ ನಮಗೆ ಕೊಟ್ಟಿರ್ತಕ್ಕಂಥ ಭಗವಂತ ಮಾಡಲಿಕ್ಕಾಗಲ್ಲೇನು ಆದರೂ ಜೀವರ ಮೇಲೆ ಕರುಣೆಯಿಂದ ಅವರ ಹೃದಯ ಗುಹೆಯಲ್ಲಿ ಅವರ ಜೊತೆಗೇ ವಾಸ ಮಾಡಿ ಅವರ ಅಂದದಲ್ಲಿ ಮಾಡಿ ಮಾಡಿಸ್ತಾನೆ ಅವರ ಯೋಗ್ಯತೆಯಂತೆ ಕರ್ಮವನ್ನು ಮಾಡಿಸ್ತಾನೆ ತಾನು ಸರ್ವಶಕ್ತ ಸರ್ವಸಮರ್ಥ ಅಂಥೇಳಿ ತನ್ನ ಯೋಗ್ಯತೆಗೆ ತಕ್ಕಂಥ ಕರ್ಮವನ್ನು ಸರ್ವಥ ಮಾಡೋದಿಲ್ಲ ಯಾಕಂದರೆ ಜೀವರಿಗೆ ಅದನ್ನು ಅರಗಿಸ್ಕೊಳ್ಳುವಂಥ ಶಕ್ತಿ ಇಲ್ಲ ಅಲ್ಪ ಜೀವರು ಅಲ್ಪ ಆಯುಷ್ಯ ಅಲ್ಪ ಶಕ್ತಿ ಅಸ್ವಾತಂತ್ರ್ಯ ಅಸಾರ್ವಜ್ಞತ್ವ ಎಲ್ಲ ದೋಷಗಳು ಕೂಡ ಜೀವನದಲ್ಲಿ ಇರ್ತಕ್ಕಂಥದ್ದು ಆದರೂ ಕೂಡ ಭಗವಂತ ಅಲ್ಲೇ ಇದ್ದು ನಮ್ಮ ಜೊತೆಗೇ ಇದ್ದು ಆ ಜೀವನ ಜೊತೆಗಿದ್ದು ಆ ಕರ್ಮವನ್ನು ಪ್ರೇರಣೆ ಮಾಡಿ ಮಾಡಿಸ್ತಾನೆ ಅದನ್ನೇ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಈಶ್ವರ ಸರ್ವಭೂತ ನಾಂ ಅರ್ಜುನ ತಿಷ್ಟತಿ ಬ್ರಾಮಯ್ಯನ್ ಸರ್ವಭೂತಾ ಭೂತಾನಿ ಮಾಯೆಯ ಅಂತ ಬಿಂಬನಲ್ಲಿ ಕ್ರಿಯೆ ಆಗದೆ ಪ್ರತಿಬಿಂಬನಲ್ಲಿ ಆಗೋದಿಲ್ಲ ಅಂತ ಗೀತಾ ಭಾಷಾದಲ್ಲಿ ನಹಿ ಪ್ರತಿಬಿಂಬ ಕ್ರಿಯಾ ಬಿಂಬ ಕ್ರಿಯಾ ಏವ ಅಂತ ಅದಕ್ಕೆ ಅರ್ಜುನನಿಗೆ ಹೇಳ್ತಾನೆ ಕೃಷ್ಣ ಗೀತೆಯಲ್ಲೇ ನಿಮಿತ್ತ ಮಾತ್ರ ಬವಸವ್ಯ ಸಾಿನ್ ಅಂತ ನಾನವರೆಲ್ಲ ಪ್ರಾಣವನ್ನು ನಾನೀಗಾಗಲೇ ಅಪಹಾರ ಮಾಡಿ ಆಗಿದೆ ನೀನು ನಿಮಿತ್ತ ಮಾತ್ರ ನೀನು ಸಂಹಾರ ಮಾಡಿದೆ ನಿನಗೆ ಬ್ರಹ್ಮ ಅತ್ಯಾದೋಷ ಇತ್ಯಾದಿ ಎಲ್ಲ ಬಂತು ಅಂತ ಯಾಕೆ ನೀನು ಚಿಂತೆ ಮಾಡ್ತೀಯಾ ನೀನು ನಿಮಿತ್ತ ಅಷ್ಟೇ ಆ ಕಾರ್ಯವನ್ನು ಮಾಡು ಯಾಕಂದರೆ ವರ್ಣಾಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕ್ರಮವನ್ನು ನಿನ್ನಿಂದ ನಾನು ಮಾಡಿಸ್ಬೇಕು ಮಾಡಿಸ್ತೀನಿ ನೀನು ಮಾಡು ಅಷ್ಟೆ ಆದರೆ ಆ ಫಲದ ಬಗ್ಗೆ ಇತ್ಯ ಮಯಾ ಹತ್ತಾನ್ ಜಹಿ ನಿಮಿತ್ತ ಮಾತ್ರ ಭವ್ಯ ಭವ್ಯ ಅರ್ಜುನ ಶತ್ರುಗಳನ್ನು ನಾನು ಸಂಹಾರ ಮಾಡ್ತೀನಿ ಅದರಿಂದ ನೀನು ನಿಮಿತ್ತ ಅಷ್ಟೇ ಅದರಿಂದ ನಿನಗೆ ಬ್ರಹ್ಮ ಹತ್ಯಾದಿ ಯಾವ ದೋಷಗಳು ಕೂಡ ಬರೋಲ್ಲ ಇಲ್ಲಿ ಕ್ರಿಯೆ ಕೇವಲ ಪ್ರತಿಬಿಂಬದಲ್ಲಿ ಮಾತ್ರ ಇರೋದಂತಲ್ಲ ಬಿಂಬದಲ್ಲೂ ಇದೆ ಇಲ್ಲದೇ ಇದ್ದರೆ ಶ್ರೀಕೃಷ್ಣ ಪರಮಾತ್ಮ ಮಯಾ ನಾನು ಕೊಲ್ತೇನೆ ಅಂತ ಕೃಷ್ಣ ಹೇಳೋದು ಕೂಡೋದಿಲ್ಲ ಅಂದರೆ ಅದನ್ನು ಅನ್ವಯ ಮಾಡಲಿಕ್ಕೆ ಬರಲ್ಲ ತತ್ಪಲಗಳು ಪರಮಾತ್ಮ ಇಷ್ಟೆಲ್ಲ ಮಾಡಿಸಿದರೂ ಕೂಡ ಆ ಕರ್ಮಫಲವನ್ನು ತಾನು ಸ್ವೀಕಾರ ಮಾಡೋದಿಲ್ಲ ಅಂದರೆ ಅರ್ಥಾತು ಸರ್ವತಾ ಉಣ್ಣೋದಿಲ್ಲ ಅಂತ ಅಭಿಪ್ರಾಯ ಅಲ್ಲ ಋತಂಪಿ ಬಂತವು ಸುಕೃತಸ್ಥೆ ಲೋಕೆ ಅಂತ ಜೀವರ ಹೃದಯದಲ್ಲಿದ್ದು ಕರ್ಮಫಲರಸವನ್ನು ಉಣ್ತಾನೆ ಅಂತಂದರೆ ಸ್ವಾಕ್ಯರಸವನ್ನು ಸ್ವೀಕಾರ ಮಾಡ್ತಾನೆ ಅಪ್ರಾಕೃತವಾಗಿರ್ತಕ್ಕಂಥ ತನಗೆ ಯೋಗ್ಯವಾಗಿರ್ತಕ್ಕಂಥದ್ದನ್ನು ಮಾತ್ರ ಉ ಅಂತ ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಗೀತೆಯಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣ ಬ್ರಜ ಅಂತ ಸರ್ವಧರ್ಮಾನ್ ಪರಿತ್ಯಜ್ಯ ಅಂದರೆ ಎಲ್ಲ ಕರ್ಮಗಳನ್ನು ಬಿಟ್ಬಿಡು ಅಂತ ಗೀತೆ ಒಳಗೆ ಕೃಷ್ಣ ಹೊರಟಿಲ್ಲ ಮೋಕ್ಷಕ್ಕೆ ಪ್ರತಿಬಂಧಕವಾದ ಕರ್ಮಗಳ ತ್ಯಾಗವನ್ನು ಮಾಡು ಅಂತ ಈ ರೀತಿಯಾಗಿ ಹಂಗೆ ಹೇಗೆ ಅರ್ಥ ಮಾಡ್ತಾರೋ ಅದೇ ರೀತಿಯಾಗಿ ನೀನು ಕೂಡ ಕರ್ಮವನ್ನು ಮಾಡು ಭಗವಂತ ಕರ್ಮ ಫಲರಸವನ್ನು ಅಂತಾದರೆ ಸರ್ವತಃ ಅನಷ್ಟನಂದರೆ ಊಟ ಮಾಡೋದೇ ಇಲ್ಲ ಅಂತಲ್ಲ ತನಗೆ ಯೋಗ್ಯವಾಗಿರ್ತಕ್ಕಂಥ ಸ್ವಾಕ್ಯರಸದ ಭೋಗವನ್ನು ತಾನು ಸ್ವೀಕಾರ ಮಾಡ್ತಾನೆ ಹಿಂದೆ ಕೇಳಿದ್ದೀವಿ ಋಷಿ ಪತ್ನಿಯರು ಕೊಟ್ಟನ್ನು ಪೂಂಜಿಸಿದ ಅಂತ ಹಂಗೆ ಪರಮಾತ್ಮ ಅನಷ್ಟನನ್ ಅಂದರೆ ಊಟ ಮಾಡೋದಿಲ್ಲ ಅಥವಾ ಭೋಗ ಮಾಡೋದಿಲ್ಲ ಅನ್ನೋದು ಹೌದು ಉಣತಾನೆ ಅನ್ನೋದು ಇದೆ ಅದು ಜೀವರಿಗಾಗಿ ಹೊರತು ಸ್ವಾರ್ಥದಿಂದ ಮೋಹದಿಂದ ತನ್ನ ದೇಹಕ್ಕೆ ಮಾನಸಿಕ ಪುಷ್ಟಿ ಬೇಕು ಇತ್ಯಾದಿ ಅಲ್ಲ ಈ ರೀತಿ ಕರ್ಮರಸದ ಭೋಗವನ್ನು ಮಾಡಿದಾಗ ಜೀವನಿಗೆ ನಾನಾ ರೀತಿಯಾಗಿರ್ತಕ್ಕಂಥ ತುಷ್ಟಿ ಪುಷ್ಟಿ ದೇವತೆಗಳಿಗೂ ಅವರ ಯೋಗ್ಯತಾನುಸಾರ ಆನಂದ ಪರಮಾತ್ಮ ನಿತ್ಯ ಆನಂದ ನಿತ್ಯ ತೃಪ್ತನಾಗಿರ್ತಕ್ಕಂಥವ್ರು ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಬೇಕಾಗಿಲ್ಲ ಅದಕ್ಕೆ ಅದನ್ನು ಸೂಚನೆ ಮಾಡಲಿಕ್ಕೆ ವಿಕಾರ ಭಗವಂತ ಊಟ ಮಾಡೋದಕ್ಕಿಂತ ಮುಂಚೆನೂ ಊಟ ಆದ ನಂತರ ಕರ್ಮರಸದ ಫಲದ ಭೋಗಕ್ಕೆ ಮುಂಚೆ ಅದಾದ ನಂತರದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ವಿಕಾರ ಶೂನ್ಯನೇ ಆಗಿದ್ದಾನೆ ಭಗವಂತ ಅನ್ನೋದನ್ನು ಸೂಚನೆ ಮಾಡಲಿಕ್ಕೆ ಕುಂದದಲೆ ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷ ಇಲ್ಲ ಅಂತ ಪುರಂದರದಾಸರು ಹೇಳ್ತಾರಲ್ಲ ಹಣ್ಣು ತಿಂದಕ್ಕಿ ಬಡವಾಗೈತೆ ತಿನ್ನದ ಹಕ್ಕಿ ಬಲಿತೈತಣ್ಣ ಕರ್ಮಫಲದ ಹಣ್ಣು ಅನ್ನೋದನ್ನು ತಿಂದಿದ್ದ ಹಕ್ಕಿ ತಿನ್ನದ ಹಕ್ಕಿ ಪರಮಾತ್ಮ ಬಲಿತೈತಣ್ಣ ಅದು ಇದೆ ಅಂತ ಅತರ್ವಣ ಉಪಶ ಉಪನಿಷತ್ತಿಂದ ವಿಷಯ ಕರ್ಮಫಲ ಉಂಡೂ ಜೀವ ಸೊರುಕ್ತಾನೆ ಪರಮಾತ್ಮ ಅಭಿಚಾಕಶೀತಿ ಉಣದೇ ಇದ್ದರೂ ಕೂಡ ದಷ್ಟ ಪುಷ್ಟನಾಗೆ ಇರ್ತಾನೆ ಕಿಂಚಿತ್ತು ಚೊರಗಲ್ಲ ಅಂದರೆ ಕುಂದದಲೆ ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷ ಇಲ್ಲದೇ ಇದ್ದಂಗೆ ಇರ್ತಕ್ಕಂಥವನು ಭಗವಂತ ಇಲ್ಲಿ ಬಾಂಧದ ತೆರನಂತೆ ಇರುತ್ತಿಪ್ಪನೋ ಅಂತ ಅಂದರೆ ಆಕಾಶ ಅಂತ ಆಕಾಶದಂತೆ ತಟಸ್ಥನಾಗಿ ಅಲ್ಲ ತಾನು ಕ್ರಿಯಾಶೀಲನಾಗೇ ಇರ್ತಾನೆ ಸದಾ ಚಟುವಟಿಕೆಯಿಂದನೇ ಇರ್ತಾನೆ ಅಂತ ಆದರೆ ಮತ್ತೆ ಆಕಾಶ ಅಂದರೆ ಆಕಾಶದಲ್ಲಿ ಎರಡು ರೀತಿಯಾಗಿ ಒಂದು ಭೂತಾಕಾಶ ಇನ್ನೊಂದು ಅವ್ಯಾಕೃತ ಆಕಾಶ ಅಂತ ಇಲ್ಲಿ ಯಾವುದು ಅಂದರೆ ಅವ್ಯಾಕೃತ ಆಕಾಶ ಅಂತ ತಗೋಬೇಕು ಭೂತಾಕಾಶ ಪ್ರಳಯಕಾಲದಲ್ಲಿ ಲಯವನ್ನು ಹೊಂದುತ್ತೆ ಅವ್ಯಕ್ತ ಆಗತ್ತೆ ಮತ್ತು ಸೃಷ್ಟಿಕಾಲದಲ್ಲಿ ಅಭಿವ್ಯಕ್ತಿ ಆಗತ್ತೆ ಆದ್ದರಿಂದ ಪರಮಾತ್ಮನ ಹಾಗೆ ನಾನು ಪ್ರಶ್ನೆ ಬಂದರೆ ಅದಕ್ಕೆ ಭೂತಾಕಾಶ ಅಲ್ಲ ಅವ್ಯಾಕೃತ ಆಕಾಶ ಅಂಥೇಳಿ ಅವ್ಯಾಕೃತ ಆಕಾಶ ಏಕ ರೀತಿಯಾಗಿ ಒಂದೇ ರೀತಿಯಾಗಿ ಇರುತ್ತೆ ಅದಕ್ಕೆ ಯಾವತ್ತೂ ಕೂಡ ಲಯ ಅನ್ನೋದಿಲ್ಲ ಅಂತ ಅದೇ ಭೂತಾಕಾಶ ಆದರೆ ಅದು ಅನಾದಿಯೂ ಅಲ್ಲ ನಿತ್ಯನೂ ಅಲ್ಲ ಸೃಷ್ಟಿಕಾಲದಲ್ಲಿ ಅಹಂಕಾರ ತತ್ವದಿಂದ ಉತ್ಪನ್ನ ಆಗತ್ತೆ ಲಯ ಕಾಲದಲ್ಲಿ ಮತ್ತೆ ಅದರಲ್ಲೇ ಲಯವನ್ನು ಹೊಂದುತ್ತೆ ಆದ್ದರಿಂದ ಇಲ್ಲಿ ಭೂತಾಕಾಶ ಅಂತ ತಗೋಬಾರ್ದು ಅವ್ಯಾಕೃತ ಆಕಾಶ ಅಂತ ತಗೋಬೇಕು ಆಗ ಪರಮಾತ್ಮ ಸರ್ವತ್ರ ವ್ಯಾಪ್ತ ಅನ್ನೋದನ್ನು ಆ ಬಾಂದಳದ ತೆರ ನಂತೆ ಇರುತ್ತಿಪ್ಪನೂ ರಮಾ ರಮಣ ಅನ್ನೋದನ್ನು ಅರ್ಥೈಸ್ಲಿಕ್ಕೆ ಹೋಗುತ್ತೆ ರಮಾ ರಮಣ ಲಕ್ಷ್ಮೀ ರಮಣ ಯೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ಅಂತ ಲಕ್ಷ್ಮೀ ಸಹಿತನಾಗೇ ಇದ್ದು ಎಲ್ಲ ಜೀವರಿಂದ ಕರ್ಮವನ್ನು ಮಾಡಿಸ್ತಾನೆ ಲಕ್ಷ್ಮೀದೇವಿ ಶಕ್ತಿ ರೂಪದಿಂದ ಇದ್ದು ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ಅಂತ ಸಪ್ತಶತಿ ದುರ್ಗಾ ಸಪ್ತಶತಿಯಲ್ಲಿ ಹೇಳಿದಂಗೆ ಶಕ್ತಿ ರೂಪದಿಂದ ಎಲ್ಲರ ಹೃದಯದಲ್ಲಿ ಲಕ್ಷ್ಮೀದೇವಿ ಇದ್ದು ಪರಮಾತ್ಮನ ಜೊತೆಗೇ ಇದ್ದು ಎಲ್ಲರ ಜೀವನ ಕಾರ್ಯಗಳನ್ನು ಅವರ ಯೋಗ್ಯತೆಯಂತೆ ಮಾಡಿಸ್ತಾಳೆ ಅಲ್ಲಿ ಲಕ್ಷ್ಮೀದೇವಿ ಹೇಳ್ತಾಳೆ ವೇದವಚನಗಳ ಮೂಲಕ ನಾನು ಹೇಳಿದ್ದನ್ನೇ ಯಾರು ತಿರಸ್ಕಾರ ಮಾಡ್ತಾರೋ ಉದಾಸೀನ ಮಾಡ್ತಾರೋ ಅಥವಾ ಹೇಳಿದಂತೆ ಯಾರು ನಡ್ಕೋತಾರೋ ಎಲ್ಲರೂ ಕೂಡ ನಾನು ಉಳಿಸ್ತಕ್ಕಂಥ ಅನ್ನವನ್ನೇ ಉಣ್ತಾರೆ ಅಂತ ಅಲ್ಲಿ ಲಕ್ಷ್ಮೀದೇವಿ ವೇದಾಭಿಮಾನಿ ಅಂಬಣೀ ದೇವಿಯಲ್ಲಿ ಹೇಳ್ತಾರೆ ಪರಮಾತ್ಮನಂತೆ ಅವಳು ಕೂಡ ಕರ್ಮ ಫಲದ ಶುಭ ಮಾತ್ರ ತಾನುಂಡು ಅಶುಭವಾಗಿರ್ತಕ್ಕಂಥ ಪ್ರಾಕೃತ ರಸವನ್ನು ಆಯಾ ಜೀವನ ಯೋಗ್ಯತ ಉಣಿಸ್ತಾಳೆ ಜೀವರಿಗೆ ಹೊಂದಿಕೊಂಡೇ ಇದ್ದರೂ ಕೂಡ ಅವಳು ಸಂಬಂಧವಾಗದೆ ಅಂದರೆ ಯಾವುದೇ ರೀತಿಯಾಗಿ ಲೇಪ ಇಲ್ಲದೇ ಇದ್ದಂಗೆ ಇರ್ತಾಳೆ ಆದ್ದರಿಂದ ಅವ್ಯಾಕೃತ ಆಕಾಶಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವಳು ಲಕ್ಷ್ಮೀದೇವಿ ಆದ್ದರಿಂದ ಪರಮಾತ್ಮ ಹೇಗೆ ಸರ್ವತ್ರ ವ್ಯಾಪ್ತನೋ ಅ ಕೂಡ ಬಾಂದಳದ ತರನಂತೆ ಸದಾ ನಿರ್ಲಿಪ್ತಳಾಗಿ ಸರ್ವತ್ರ ವ್ಯಾಪ್ತಳಾಗಿರ್ತಾಳೆ ಇಷ್ಟೇ ವ್ಯತ್ಯಾಸ ಏನು ಅಂದರೆ ಪರಮಾತ್ಮ ಸ್ವತಂತ್ರ ಲಕ್ಷ್ಮೀದೇವಿ ಪರಮಾತ್ಮನ ಅಧೀನ ಲಕ್ಷ್ಮೀದೇವಿ ಪರಮಾತ್ಮನೊಬ್ಬನಿಗೆ ಮಾತ್ರ ಅಧೀನಳು ಅನ್ಯರ ವಿಷಯದಲ್ಲಿ ಅವಳು ಸರ್ವತಂತ್ರ ಸ್ವತಂತ್ರಳು ಅಂತ ಶ್ರೀ ಸೂಕ್ತವೇ ತಿಳಿಸ್ತಾ ಇದೆ ಈಶ್ವರೀಂ ಸರ್ವಭೂತನ ಕಾಮಿಹೋಪೇ ಶ್ರೀಯಂ ಅಂತ ಹೀಗೆ ಪರಮಾತ್ಮ ರಮಾರಮಣ ಆ ಲಕ್ಷ್ಮೀದೇವಿ ಸಹಿತನಾಗಿ ಎಲ್ಲರ ಹೃದಯದಲ್ಲಿ ಪ್ರೇರಕನಾಗಿ ಇದ್ದು ಸಂಬಂಧವಾಗದೆ ಇಬ್ಬರೂ ಕೂಡ ನಿರ್ಲಿಪ್ತರೇ ಆಗಿರ್ತಾರೆ ಅಂತ ಅದನ್ನು ಬ್ರಹ್ಮಸೂತ್ರ ಸಂಭೋಗ ಪ್ರಾಪ್ತಿರೀಚೆಯನ್ನು ವೈಶೇಷ್ಯ ತೋಮನ ಸೂತ್ರದಲ್ಲಿ ವಿಶೇಷವಾಗಿ ತಿಳಿಸ್ತಾರೆ ಇದು ಭಗವಂತನ ಅಚಿಂತೆ ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯ ಇನ್ನೊಂದು ವಿಷಯ ಏನು ಅಂದರೆ ಆ ದೈತ್ಯರು ಪಾಪಕರ್ಮ ಪ್ರೇರಕರು ಅದರಿಂದ ಪಾಪದ ಫಲವನ್ನು ಭಗವಂತ ವಿಭಾಗ ಮಾಡಿ ಅವರಿಗೆ ಉಣಿಸ್ತಾನೆ ಆದರೆ ಆ ದೈತ್ಯರಿಗೆ ಪಾಪಕರ್ಮವನ್ನು ಮಾಡುವಷ್ಟು ಸಾಮರ್ಥ್ಯ ಇಲ್ಲ ಅವರೊಳಗೂ ದೇವತೆಗಳೇ ಇದ್ದು ಆ ದೈತ್ಯರ ಯೋಗ್ಯತೆಯಂತೆ ಪಾಪಕರ್ಮಕ್ಕೆ ಪ್ರೇರಣೆಯನ್ನು ಮಾಡ್ತಾರೆ ಹಾಗಾದ್ರೆ ಇವರಿಗೂ ಪಾಪದ ಫಲ ಬಂತ ಅಂತ ಕೇಳಿದ್ರೆ ಪ್ರೇರಕ ಅಪಿ ದೈತ್ಯ ನಮ್ಮ ದೇವ ಪಾಪ ಮಾಪ್ನಿಯು ಅಂಥೇಳಿ ಭಗವಂತನ ಆಜ್ಞೆಯಂತೆ ಭಗವಂತನ ಸೇವೆ ಅನ್ನೋ ಕಾರಣಕ್ಕಾಗಿ ದೈತ್ಯರಿಗೆ ಪಾಪಕರ್ಮಕ್ಕೆ ಪ್ರೇರಕರಾಗೋದ್ರಿಂದ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಪಲೇಪ ಅನ್ನೋದು ಸರ್ವತಾ ಇಲ್ಲ ಹೀಗೆ ಭಗವಂತ ಪ್ರೇರಕರಾಗಿರ್ತಕ್ಕಂಥವರಿಗೆ ಫಲವಿಭಾಗ ಮಾಡಿಕೊಡ್ತಾನೆ ಅಂದ ತಕ್ಷಣ ಆ ದೈತ್ಯರಿಗೆ ದೇವತೆಗಳೇ ಪಾಪಕರ್ಮಕ್ಕೆ ಪ್ರೇರಕರಾದ್ರಿಂದ ಅದು ಅವರಿಗೆ ವಿಭಾಗ ಮಾಡಿ ಕೊಡ್ತಾನ ಅಂತ ಸಂಶಯ ಬಂದರೆ ಸರ್ವತಾ ಇಲ್ಲ ಭಗವಂತನ ಆಜ್ಞೆ ಭಗವಂತನ ಸೇವಾರೂಪವಾಗಿ ದೈತ್ಯರಿಗೆ ದೇವತೆಗಳು ಪಾಪಕರ್ಮಕ್ಕೆ ಪ್ರಚೋದನೆಯನ್ನು ಪ್ರೇರಣೆಯನ್ನು ಕೊಟ್ಟಿದ್ದೇ ಹೊರ್ತು ಆದ್ದರಿಂದ ಸರ್ವತ ಪಾಪವನ್ನು ಹೊಂದೋರಿಲ್ಲ ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಶ್ರೀಕೃಷ್ಣ